ಎಂಎಲ್ ಶ್ರೀಕಂಠೇಶಗೌಡರು ಆಧುನಿಕ ಕನ್ನಡ ಪುನರುಜ್ಜೀವನದ ಪ್ರಸ್ತಾವಾರಂಭದಲ್ಲಿ ಮೈಸೂರಿನ ಜಿ ಟಿ ಎಂಬ ವಿಶ್ವವಿದ್ಯಾನಿಲಯ ಪದವೀಧರರ ಸಂಘವನ್ನು ಸ್ಮರಿಸಿದ್ದಾಗಿದೆ ಆ ಸಂಘದ ಮುಖ್ಯಸ್ಥರಲ್ಲಿ ಎಂಎಲ್ ಶ್ರೀಕಂಠೇಶಗೌಡರು ಒಬ್ಬರು ಇವರು ಬಿ ಎ ಪಾಸ್ ಮಾಡಿ ಕೆಲವು ದಿವಸಗಳ ಮೇಲೆ ಸರಕಾರದಲ್ಲಿ ಜ್ಯುಡಿಷಿಯಲ್ ಇಲಾಖೆಯಲ್ಲಿ ಉದ್ಯೋಗ ಸಂಪಾದಿಸಿದರು ಇವರು ಕೆಲವು ವರ್ಷ ಮದುಗಿರಿಯಲ್ಲಿ ಮುನ್ಸಿಫರ್ ಆಗಿದ್ದರು ನಿವೃತ್ತರಾದ ಮೇಲೆ ಬಸವನಗುಡಿಯಲ್ಲಿ ಮಹಾರಾಷ್ಟ್ರ ಮಹಿಳಾ ವಿದ್ಯಾಲಯದ ಪಕ್ಕದ ಮೂಲೆಯ ಮಹಡಿಯ ಮನೆಯಲ್ಲಿದ್ದರು ಅದು ಅವರ ಸ್ವಂತ ಮನೆ ಅವರನ್ನು ಮುಖತಃ ಕಂಡು ಮಾತನಾಡಬೇಕೆಂದು ಒಬ್ಬ ಸ್ನೇಹಿತರಲ್ಲಿ ವಿಚಾರ ಆ ಸ್ನೇಹಿತರು ಗೌಡರಂತೆ ಒಕ್ಕಲಿಗ ಜನಾಂಗದವರು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 ನನಗೆ ತಿಳಿದ ಮಟ್ಟಿಗೆ ಒಕ್ಕಲಿಗ ಜನಾಂಗದಲ್ಲಿ ಪ್ರಸಿದ್ಧರಾದ ಶ್ರೀಕಂಠೇಶಗೌಡರೇ ಪ್ರಪ್ರಥಮರು ಅವರು ಇಂಗ್ಲಿಶಿನಿಂದ ಎರಡು ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮಾಡಿದ್ದರು ಒಂದು ರೋಮಿಯೋ ಅಂಡ್ ಜೂಲಿಯತ್ ಅಥವಾ ರಾಮವರ್ಮ ಲೀಲಾವತಿ ಇನ್ನೊಂದು ಮ ಮ್ಯಾಗ್ಬೆತ್ ಅಥವಾ ಪ್ರತಾಪ ರುದ್ರ ಈ ಎರಡರಲ್ಲಿ ಮೊದಲನೆಯದನ್ನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ ಈಗ ಕೆಲ ವರ್ಷಗಳಿಂದ ಅದರ ಪ್ರತಿಗಾಗಿ ಹುಡುಕುತ್ತಿದ್ದೇನೆ ಪ್ರತಾಪ ರುದ್ರ ಗ್ರಂಥಕ್ಕಾಗಿ ಬಹುಕಾಲ ಹುಡುಕಾಡಿದೆ ಕೆಲವು ವರ್ಷಗಳ ಕೆಳಗೆ ಮೈಸೂರಿನಲ್ಲಿದ್ದ ವೃದ್ಧ ನಾಟಕ ರಸಿಕರು ಆನಂದರಾಯರೆಂಬವರು ದಯಮಾಡಿ ಅವರಲ್ಲಿದ್ದ ಪ್ರತಿಯನ್ನು ನನಗೆ ಕೊಟ್ಟರು ಆನಂದರಾಯರಲ್ಲಿ ಹಳೆಯ ನಾಟಕಶಾಸ್ತ್ರದ ಸಾಹಿತ್ಯ ಬಹುವಾಗಿತ್ತು ಸರ್ ಹೆನ್ರಿ ಅರ್ವಿ ಮದಲಾದ ಪ್ರಸಿದ್ಧ ನಟರ ಚರಿತ್ರೆ ಅವರ ಪಾತ್ರ ಪಾತ್ರಧಾರಣೆಯ ಚಿತ್ರಗಳು ಮೊದಲಾದದ್ದಲ್ಲದೆ ಹಳೆಯ ಹಳೆಯ ಕಾಲದ ಟೋಫನ್ನುಗಳು ಆ ಟೋಫನ್ನುಗಳು ತಲೆಗೂದಲ ತೊಪ್ಪಿಗೆ ಮೀಸೆಗಳು ಗಡ್ಡೆಗಳು ಕತ್ತಿ ಕಟಾರಿಗಳು ಇಂತಹ ಸಾಮಾನುಗಳ ಸಂಗ್ರಹವಿತ್ತು ಆನಂದರಾಯರು ಒಂದು ಕರಾರು ಮಾಡಿದರು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 ಇಂಗ್ಲಿಷ್ ಹೆಸರುಗಳಿಗೆ ಪ್ರತಿಯಾಗಿ ಸಂಸ್ಕೃತದ ಅಥವಾ ಕನ್ನಡದ ಹೆಸರುಗಳನ್ನುಡುವುದು ಕಥಾ ಸನ್ನಿವೇಶಗಳನ್ನು ಕೊಂಚ ಕೊಂಚ ಮಾರ್ಪಡಿಸಿ ಅದು ನಮ್ಮ ದೇಶದ ವಸ್ತುವೆಂಬಂತೆ ತೋರಿಸುವುದು ಸಂಭಾಷಣೆಯಲ್ಲಿ ವಚನವನ್ನು ನದ್ ನಡುನಡುವೆ ಪದ್ಯಗಳನ್ನು ಹಾಡುಗಳನ್ನು ಸೇರಿಸುವುದು ಒಟ್ಟಿನಲ್ಲಿ ಆ ನಾಟಕವನ್ನು ನಮ್ಮ ಜನ ತಮ್ಮದೇ ಎಂದು ಭಾವಿಸಿಕೊಳ್ಳುವಂತೆ ವೇಷಭಾಷೆಗಳನ್ನು ಅಳವಡಿಸುವುದು ಈ ಮೇಲ್ಪಂಕ್ತಿಯನ್ನು ನಾನು ಕೊಂಚ ಮಟ್ಟಿಗೆ ಅನುಸರಿಸಿದ್ದವನೇ ಬಸಪ್ಪ ಬಸವಪ್ಪ ಶಾಸ್ತ್ರಿಗಳು ಸುಬ್ಬರಾಯರು ಸೇರಿ ಒತೆಲೋ ನಾಟಕವನ್ನು ಶೂರಸಿನ ಚರಿತ್ರೆ ಎಂದು ಕನ್ನಡದಲ್ಲಿ ರಚಿಸು ರಚಿಸಿರುವುದು ಇದೇ ವಿಧಾನದಲ್ಲಿ ಶ್ರೀಕಂಠೇಶ ಗೌಡರು ಜನರೂಢಿಯ ಭಾಷಾ ಶೈಲಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರು ಅವರ ಒಂದು ಹಾಡು ನೆನಪಿಗೆ ಬರುತ್ತದೆ ಹಂಗು ಕೆಟ್ಟೆ ಹಿಂಗು ಕೆಟ್ಟೆ ರಂಗದಾಮ ತಂಗಳಿಟ್ಟು ಹಳಸಿ ಹೋಯ್ತು ಪಂಗನಾಮ ಶ್ರೀಕಂಠೇಶಗೌಡರು ಒಂದು ಸ್ವತಂತ್ರ ಪದ್ಯ ಗ್ರಂಥವನ್ನು ರಚಿಸಿದ್ದರು ಅದರ ಹೆಸರು ಚಾಮನ್ ರೂಪ ಚಂದ್ರಪ್ರಭೆ ಅದು ಸಣ್ಣ ಪುಸ್ತಕ ಪದ್ಯರೂಪದ್ದು ಅದರಲ್ಲಿ ಸಂಸ್ಕೃತದ ವೃತ್ತಛಂದಸ್ಸಿನ ಪದ್ಯಗಳು ಕಂದ ಪದ್ಯಗಳು ಇದ್ದವು ಅದರ ವಿಷಯ ಶ್ರೀ ಚಾಮರಾಜೇಂದ್ರ ಒಡೆಯರವರ ರಾಜ್ಯ ನಿರ್ವಾಹದ ವರ್ಣನೆ ಮತ್ತು ಅವರ ಔದಾರ್ಯ ವಿದ್ಯೋತ್ಸಾಹಗಳ ಪ್ರಶಂಸೆ ಪ್ರಭುಗಳು ಅಂತ ಮಹಾಮಹಿಮರಾಗಿರುವಲ್ಲಿ ಆ ಮಹಿಮೆಯ ಸ್ಫೂರ್ತಿಯಿಂದ ಸೋಜಿಗವೇ ಪೇಳೆ ಕಬ್ಬವ ಗೌಡಂ ಹಳ್ಳಿಯ ಗೌಡನಂಥವನು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 ಅದನ್ನು ಬರೆದವರು ಭಾಷಾಭಿಮಾನಿ ಎಂದು ಹೆಸರು ಹಾಕಿಕೊಂಡಿದ್ದರು ಆ ವಿಮರ್ಶನೆ ಸ್ನೇಹದೃಷ್ಟಿಯದಾಗಿರಲಿಲ್ಲ ಗೌಡರು ಹಂದಿಯು ಗುಟುರು ಹಾಕಿತು ಎಂದಿದ್ದಾರೆ ಅದು ಹಾಗಾದರೆ ಗುಳಿ ಮಾಡಿದ್ದೇನು ಇಂತ ಒಂದೆರಡು ಅಸಾ ಮಂಜಸ್ಯಗಳನ್ನು ವಿಮರ್ಶಕರು ಎತ್ತಿ ಕೆಲವು ಮೂಲ ಪದ್ಯಗಳ ಭಾಷಾ ಚಿತ್ರೀಕರಣ ಸಾಧುವಾಗಿರಲಿಲ್ಲವೆಂದರು ಅಂಥ ಭಾಷಾಂತರಕ್ಕಿಂತ ಸಮರುಂ ಯೋಸ್ ಯೂಸ್ಡ್ ಟು ಗಿಲ್ಡ್ ಮೆಟಿಲ್ಡೆಯ ಬವರುಂ ಹೀಗೆ ಏಕೆ ಮಾಡಬಾರದು ಎಂದು ಮೂದಲಿಸಿದರು ಕಡೆಗೆ ಪ್ರಶ್ನಾರ್ಥಕವಾದ ಸುಜಿಗವೇ ಪೇಳೆ